ಲಕ್ಷ್ಮೀದೇವಿ ಪರಮಾತ್ಮನಿಗಿಂತ ಅನಂತ ಗುಣಗಳಿಂದ ಕಡಿಮೆ ಬ್ರಹ್ಮಾದಿ ದೇವತೆಗಳಿಗಿಂತ ಅನಂತ ಗುಣಗಳಿಂದ ಉತ್ತಮಳು ಅಂತ ತಿಳಿಸ್ತಾರೆ ಈತಗಿಂತ ಅನಂತ ಗುಣದಲ್ಲಿ ಶ್ರೀತರುಣಿತಾಮ್ ಕಡಿಮೆ ಎನಿಪಳು ನಿತ್ಯ ಮುಕ್ತಳು ನಿರ್ವಿಕಾರಳು ತ್ರಿಗುಣವರ್ಜಿತಳು ಧೌತ ಪಾಪೆ ವಿರಿಂಚಿ ಪವನರ ಮಾತೇ ಎನಿಪ ಮಹಾಲಕ್ಷ್ಮಿ ವಿಖ್ಯಾತಳಾಗಿ ಹೇಳೆಲ್ಲ ಕಾಲದೇ ಶ್ರುತಿ ಪುರಾಣದಳು ಲಕ್ಷ್ಮೀದೇವಿ ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಕಡಿಮೆ ನಿತ್ಯ ಮುಕ್ತಳು ವಿಕಾರರಹಿತಳು ತ್ರಿಗುಣರಾಹಿತ್ಯತ್ವ ದೋಷರಾಗಿರ್ತಕ್ಕಂಥ ಬ್ರಹ್ಮವಾಯುಗಳ ಮಾತೆ ಶ್ರುತಿ ಅಂದರೆ ವೇದಗಳಲ್ಲಿ ಪುರಾಣಗಳಲ್ಲಿ ಎಲ್ಲ ಕಾಲದಲ್ಲೂ ಕೂಡ ವಿಖ್ಯಾತಳಾಗಿರೋಳು ಲಕ್ಷ್ಮೀದೇವಿ ಅಹಂ ಸುವೇಪಿತರಾಮ ಮೂರ್ಧನ್ ಅಂತ ನಾನು ಜೀವ ಪ್ರಪಂಚದಲ್ಲಿ ಮೂರ್ಧನ್ಯನಾಗಿರ್ತಕ್ಕಂಥ ಜೀವೋತ್ತಮನಾದ ಪ್ರಪಂಚದ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನನ್ನು ವಾಯುವನ್ನು ಹಡೆದೆ ಅಂತ ಅಮ್ರಣೀ ದೇವಿ ಅಮೃಳೀ ಸೂಕ್ತದಲ್ಲಿ ಸ್ಪಷ್ಟವಾಗಿ ಲಕ್ಷ್ಮೀದೇವಿನೇ ಹೇಳ್ತಾಳೆ ಈ ಮಾತನ್ನು ಪರಮಾತ್ಮನಿಗಿಂತ ಅನಂತ ಗುಣ ಕಡಿಮೆ ದೇಶತಃ ಪರಮಾತ್ಮನಿಗೆ ಸಮಳು ಲಕ್ಷ್ಮೀದೇವಿ ಅವನಂತೆ ನಿತ್ಯ ಮುಕ್ತಳು ನಿರ್ವಿಕಾರಳು ಸತ್ವಾದಿತ್ರಿಗುಣ ವರ್ಜಿತಾಳು ಸತ್ವ ರಜ ತಮೋ ಗುಣಗಳಿಗೆ ಅಭಿಮಾನಿಯಾದರೂ ಅವಳು ಅದರಿಂದ ದೂರ ಇರ್ತಾಳೆ ಅಂದರೆ ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ ದೌತ ಪಾಪೆ ಅಂದರೆ ರುಜುಗಳು ಅಂತ ಅರ್ಥ ಅನಾದಿ ಅನಂತ ಕಾಲದಲ್ಲೂ ಒಮ್ಮೆಯೂ ಸಹ ಪಾಪಕರ್ಮ ಮಾಡದೇ ಇದ್ದವರು ದೌತ ಪಾಪ ಅಂತ ಶಬ್ದದಿಂದ ಹೇಳಲ್ಪಡುತ್ತಾರೆ ಯಾರೋ ಅವರು ಅಂದರೆ ವಿರಿಂಚಿ ಪವನರು ಅವರಿಗೆ ಮಾತೆ ತಾಯಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅನಾಧಿ ಸರ್ವದೋಷಹೀನ ಗುಣಾಧಿಕಾ ಸರ್ವಜೀವಗಣೇಭ್ಯೋ ಎೇ ತೇ ಹಿ ವಾಯುತ್ವಮಾಪ್ನುಯು ಋಜವೋ ನಾಮ ಯೇ ದೌತ ಪಾಪರು ಕರೆಸಿಕೊಳ್ಳುವಂತಹ ಬ್ರಹ್ಮ ಮತ್ತೆ ವಾಯುದೇವರಿಗೆ ತಾಯಿ ಅಂದ್ರೆ ಮಾಯಾ ರೂಪದಿಂದ ಬ್ರಹ್ಮದೇವರಿಗೂ ಜಯ ಸಂಕರ್ಷಣ ಆ ರೂಪದಿಂದ ವಾಯುದೇವರಿಗೂ ತಾಯಿ ಅಂತ ಅರ್ಥ ಇದು ಎಂ ಕಾಮಯೇ ಉಗ್ರಂ ಕೃಣೋಮಿ ಇತ್ಯಾದಿ ಅಮರಣೀ ಸೂಕ್ತ ವಚನದ ಅರ್ಥ ಬ್ರಹ್ಮವಾಯುಗಳೇ ದೌತ ಪಾಪರು ಅಂದರೆ ಯಾವತ್ತೂ ಪಾಪಕರ್ಮವನ್ನು ಮಾಡಿಲ್ಲ ಅಂತಾದಮೇಲೆ ಅವರ ತಾಯಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ದೌತ ಪಾಪೇ ಅಂದರೆ ಪಾಪ ಲೇಪವೂ ಇಲ್ಲ ಪಾಪಕರ್ಮವನ್ನು ಮಾಡಿಯೇ ಇಲ್ಲ ಅಂತ ಕೈಮುತ್ತಿನಯದಿಂದ ಸಿದ್ಧ ಸದಾ ನಿರಸ್ತ ಕುಹಕಂ ಅನ್ನೋ ಭಾಗವತದ ಅರ್ಥ ದೌತ ಪಾಪೆ ಅನ್ನೋದು ಯಾವ ಪಾಪವೂ ಇಲ್ಲದವಳು ಅಂಥೇಳಿ ಮಹಾಲಕ್ಷ್ಮಿಗೂ ಕೂಡ ಆ ಶಬ್ದ ಅನ್ವಯ ಆಗತ್ತೆ ನೀತ ಮುಕ್ತಳು ನಿಯತ ಮುಕ್ತಳು ನಿಯಮೇನ ಮುಕ್ತಳು ನಿತ್ಯ ಮುಕ್ತಳು ಅಂತ ಅರ್ಥ ಶ್ರುತಿ ಪುರಾಣದವಳು ಅಂದರೆ ಗೀತಾ ಭಾಷಾ ಗೀತಾ ಮೊದಲಾದ ಎಲ್ಲ ಗ್ರಂಥಗಳಲ್ಲಿ ಶ್ರುತಿ ಪುರಾಣ ವಚನಗಳೇನು ಉದಾಹರಣೆ ಮಾಡಿದಾರೋ ಆ ಎಲ್ಲದರಲ್ಲೂ ಕೂಡ ಲಕ್ಷ್ಮಿ ದೇವಿ. ಶ್ರೀ ಸೂಕ್ತ ಅಂಬರಣೀಯ ಸೂಕ್ತ ಲಕ್ಷ್ಮಿ ಹೃದಯಗಳಂತೂ ಲಕ್ಷ್ಮಿಯನ್ನು ಕೊಂಡಾಡುವಂತಹ ಕೃತಿಗಳು ಗ್ರಂಥಗಳು ಅಂತ ತಿಳಿಸ್ತಾರೆ ಹೀಗೆ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಕಡಿಮೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುಬ್ರಹ್ಮರಿಗಿಂತ ಉತ್ತಮಳು ಲಕ್ಷ್ಮೀದೇವಿ ಎರಡನೇ ಕಕ್ಷೆ ಅಂತ ತಿಳಿಸ್ತಾರೆ